ಜೋಡಿದಾರರ ಹಿರಿಯ ಸೊಸೆ ಬೆಂಗಳೂರಿನವರು ನಮ್ಮ ಊರಿಗೆ ಬಂದಾಗ ಮೊದಮೊದಲು ಬಹಳ ಬೆಡಗುತಿಯಾಗುತ್ತಿದ್ದಳು ನಿತ್ಯ ಧರ್ಮಾವರದ ಸೀರೆ ರೇಷ್ಮೆ ರವಕೆ ಬಗೆ ಬಗೆಯ ಜಪಾನ್ ಸಿಲ್ಕು ಹೇರ್ಪಿನ್ನುಗಳು ಮತ್ತು ಇಬ್ಬರು ಬೇಕಾದಂತೆ ಮೆರಗಿಸುತ್ತಿದ್ದಳು ಅವರ ದೊಡ್ಡ ಲಾಯರಿ ಬೇಕಾದಷ್ಟು ಸಂಪಾದನೆ ಬೆಂಗಳೂರಿನ ನಾಗರಿಕತೆಯ ಬೆಡಗು ಅವಳು ಮೊದಲು ಮೊದಲು ನಮ್ಮೂರಿಗೆ ಬಂದಾಗ ಹಳ್ಳಿಯ ಹುಡುಗಿಯರನ್ನು ಕಂಡು ಬಹಳ ಜಿಗುಪ್ಸೆ ಪಡುತ್ತಿದ್ದಳು ನಮ್ಮೂರ ಹುಡುಗಿಯರು ಹಳ್ಳಿಯ ಹುಡುಗಿಯರನ್ನು ಹುಡುಗಿಯರು ತನ್ನ ಜೊತೆಯಲ್ಲಿ ಮಾತನಾಡುವುದಕ್ಕೆ ಕೂಡ ಅರ್ಹರಲ್ಲವೆಂದು ಅವಳ ಭಾವನೆಯಾಗಿತ್ತು ನಮ್ಮ ಹುಡುಗಿಯರು ಮುಸುರೆ ತಿಕ್ಕುವುದು ನದಿಗೆ ಹೋಗಿ ಕುಕ್ಕಿಯ ತುಂಬ ಸೀರೆ ಪಂಚೆ ಒಗೆದುಕೊಂಡು ತಲೆಯ ಮೇಲೆ ಹೊತ್ತುಕೊಂಡು ಬರುವುದು ಮನೆಯಲ್ಲಿ ಅಕ್ಕಿ ರಾಗಿ ಸಮಯ ಬಂದರೆ ಸಗಣಿ ತಟ್ಟುವುದು ಮನೆಯಲ್ಲಿ ಪ್ರತಿ ಅಡಿಗೆ ಮಾಡಿ ಎಂಜಲಲ್ಲೇ ಎತ್ತಿ ಸಗಣಿ ರೂಢಿಸಿ ಮನೆಯನ್ನು ಗುಡಿಸಿ ಸಾರಿಸುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಾರೆ ಇಂತಹ ಹುಡುಗಿಯರು ಪಟ್ಟಣದಲ್ಲಿ ಮಸುರಿಯ ಮುಖವನ್ನೇ ನೋಡದೆ ಪರಿಚಾರಕನ ಕೈಯಲ್ಲಿ ಅಡಿಗೆ ಮಾಡಿಸಿಕೊಂಡು ನಿತ್ಯ ಹೊಸ ಒಡವೆ ಹೊಸ ಉಡುಪು ಹೊಸ ನಾಟಕ ಹೊಸ ಸಿನಿಮಾ ಇವುಗಳಲ್ಲಿ ಇವುಗಳಲ್ಲಿ ಓಡಾಡುವವಳಿಗೆ ಹೇಗತಾನೆ ಜೊತೆಗಾತಿಯಾದ ಜೊತೆಗಾತಿಯರಾದಾರು ಜೋಡಿದಾರರ ಸೊಸೆಗೆ ಮೊದಲು ಮೊದಲು ನಮ್ಮ ಹಳ್ಳಿಯ ಹುಡುಗಿಯರನ್ನು ಹುಡುಗಿಯರು ತನ್ನ ಜೊತೆಗಾತಿಯರಂತೆ ಆಗುವಂತೆಯೇ ಕಾಣಲಿಲ್ಲ ಆದರೆ ಬರಬರುತ್ತ ನಮ್ಮ ಹುಡುಗಿಯರ ಸರಳತೆ ಅಚ್ಚುಕಟ್ಟತನ ಕಷ್ಟ ಸಹಿಸ್ ಸಂಸಾರ ನಿರ್ವಹಣಾ ಶಕ್ತಿ ಮಿತವ್ಯಯ ಸ್ವಚ್ಛತೆ ಇವುಗಳೆಲ್ಲ ಇವುಗಳೆಲ್ಲ ನೋಡಿ ಅವಳು ದೊಡ್ಡಸ್ತಿಕೆಯನ್ನು ತನ್ನ ಹೆಮ್ಮೆಯನ್ನು ಬಿಟ್ಟು ಅವರ ಸ್ನೇಹವನ್ನು ಸಂಪಾದಿಸಿ ತಾನೂ ಅವರಂತೆ ಇರತೊಡಗಿದಳು ಬೆಂಗಳೂರಿನ ಥಳಕನ್ನು ಆ ಥಳಕಿದವರನ್ನೆಲ್ಲ ಕಾಡು ಜನರೆಂಬ ಅಭಿಪ್ರಾಯವನ್ನು ಬಿಟ್ಟು ಥಳಕ್ಕಿಲ್ಲದವರೆಲ್ಲ ಕಾಡು ಕಾಡು ಜನರೆಂಬ ಅಭಿಪ್ರಾಯವನ್ನು ಬಿಟ್ಟು ತಾನು ನಮ್ಮ ಹುಡುಗಿಯರ ಸಂಗಡ ನದಿಗೆ ಹೋಗಿ ಹೇಮಾವತಿಯ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವುದು ಮುಸುರೆ ಸಿಕ್ಕುವುದು ಸೀರೆ ಒಗೆಯುವುದು ಮನೆಯಲ್ಲಿ ಅಡಿಗೆ ಮಾಡುವುದು ಮುಂತಾದ ಕೆಲಸಗಳನ್ನೆಲ್ಲ ಕಳೆದು ಕಲಿತುಕೊಂಡು ತಾನು ಹಳ್ಳಿಯವರೊಂದಿಗೆ ಹಳ್ಳಿಯವಳಾದಳು ಜೋಡಿದಾರರ ಸೊಸೆಯಲ್ಲಿ ಈ ಬದಲಾವಣೆ ಅವಳು ನಮ್ಮ ಊರಿಗೆ ಬಂದು ಆರೇ ತಿಂಗಳುಗಳಲ್ಲಿ ಅವಳಲ್ಲಿ ಈ ವ್ಯತ್ಯಾಸ ಶೀನಪ್ಪನ ಹೆಂಡತಿಯೇ ಮುಖ್ಯ ಕಾರಣ ಸೀತೆಯು ಅಂದರೆ ಶೀನಪ್ಪನ ಹೆಂಡತಿ ಜೋಡಿದಾರರ ಸೊಸೆಗೆ ನಿತ್ಯ ಉಪನ್ಯಾಸ ಮಾಡಲು ಪ್ರಾರಂಭಿಸಲಿಲ್ಲ ಆದರೆ ಸೀತೆಯ ಅಚ್ಚುಕಟ್ಟು ಸ್ವಚ್ಛತೆ ಚಟುವಟಿಕೆ ಇವುಗಳೆಲ್ಲ ಜೋಡಿದಾರರ ಸೊಸೆಗೆ ಅವಳಲ್ಲಿ ಬಹಳ ಗೌರವವನ್ನು ಉಂಟು ಮಾಡಿತು ನಮ್ಮೂರು ಹುಡುಗಿಯ ಹುಡುಗಿಯರಲ್ಲೆಲ್ಲ ಸೀತೆಯ ಚಲುವೆಂದು ನಾನು ಮೊದಲೇ ಹೇಳಿದ್ದೇನೆ ಜೋಡಿದಾರರ ಸೊಸಗಿ ಧರ್ಮಾವರ ಜರಿ ಒಂದು ಸೇರು ಬಂಗಾರ ಏರ್ಪಿನ್ನುಗಳು ಇವುಗಳೆಲ್ಲ ಇದ್ದರೂ ಸೀತೆಯ ಎಂಟು ರೂಪಾಯಿನ ನೂಲಿನ ಸೀರೆಯಲ್ಲಿ ತೋರುವಷ್ಟು ಸುಂದರಳಾಗಿ ಅವಳು ತೋರುತ್ತಿರಲಿಲ್ಲ ಸಾಲಕ್ಕೆ ಸೀತೆಯು ಬಹಳ ಗುಣವಂತಳಾದ ಹುಡುಗಿ ಗುಣ ರೂಪವು ಕೇಳಬೇಕೆ ನಮ್ಮ ಹುಡುಗಿಯರೆಲ್ಲ ಸೀತೆಯನ್ನು ಗೌರವಿಸಿ ಅವಳ ನಡೆನುಡಿಗಳನ್ನು ಅನುಕರಿಸಲು ಪ್ರಯತ್ನ ಈ ಸುಂದರಿಯು ಎಷ್ಟು ಸರಳವಾಗಿರುವಾಗ ತನಗೆ ಈ ಬೆಳಗು ಏಕೆಂದು ಜೋಡಿದಾರರ ಸೊಸೆಯು ನಮ್ಮ ಊರಿನವರಂತೆ ಇರತೊಡಗಿದಳು ಸೀತೆಯು ಲಲಿತೆಯ ಅಕ್ಕನಾದದ ಮದುವೆಯಲ್ಲಿ ಅವಳ ಓಡಾಟವೇ ಓಡಾಟ ಎಲ್ಲಿ ಎಲೆ ಅಡಿಕೆ ಕೊಡುವುದಕ್ಕೆ ಅರಸಿನ ಕುಂಕುಮ ಹಂಚುವುದಕ್ಕೆ ಎಲ್ಲರನ್ನೂ ಕರೆಯುವುದಕ್ಕೆ ಎಲ್ಲ ಅವಳದೇ ಯಜಮಾನಿಕೆ ಕಿಟ್ಟುವಿನ ಮದುವೆಗೆ ಬೆಂಗಳೂರಿನಿಂದ ಜೋಡಿದಾರರ ಹಿರಿಯ ಸೆಯುವ ತಾಯಿ ತಂದೆಗಳು ಅಕ್ಕ ತಂಗಿಯರು ಅಣ್ಣತಮ್ಮ ಅತ್ತಿಗೆ ಮುಂತಾದವರೆಲ್ಲ ಬಂದಿದ್ದರು ಅವರೆಲ್ಲ ಐಶ್ವರ್ಯ ಐಶ್ವರ್ಯವಂತರು ಆದರೆ ಪ್ರಕೃತಿಯ ಒಂದು ವರವನ್ನು ಕೊಟ್ಟು ಕೊಟ್ಟ ಕಡೆ ಮತ್ತೊಂದು ವರವನ್ನು ಉದ್ದೇಶ ಪೂರ್ವಕವಾಗಿ ಉಡುವುದಿಲ್ಲವೇನು ಅವರು ಯಾರಿಗೂ ಕಣ್ಣು ಮೂಗು ನೆಟ್ಟಿಗಿರಲಿಲ್ಲ ಅವರಿಗೆಲ್ಲ ಸೀತೆಯ ಕಡೆ ಕಣ್ಣು ಅವಳ ಸೀರೆಯನ್ನು ಸೀರೆಯನ್ನಡ ಅವಳ ಸೀರೆಯನ್ನವಳ ಉಡುವ ರೀತಿ ಅವಳ ರವಿಕೆ ಒಡವೆ ಹುಡು ಹೂವು ನಡಿಗೆ ಇವುಗಳ ಕಡೆಗೆ ಅವರ ಲಕ್ಷ ಲಕ್ಷ ಧಾರೆಯ ದಿವಸ ಸೀತೆಯು ಸ್ನಾನ ಮಾಡಿಕೊಂಡು ಬರುವುದು ಸ್ವಲ್ಪ ತಡವಾಯಿತು ಅನಂತರ ಅವಳು ಸೀರೆಯನ್ನು ತಲೆಬಾಚಿಕೊಂಡು ಬರಲು ಜೋಡಿದಾರರ ಸೊಸೆಯ ಕಿರುಮನೆಗೆ ಹೋದಳು ಈ ಹಳ್ಳಿಯ ಚಲುವೆಯ ಉಡುಪನ್ನು ಅವಳು ತಲೆಬಾಚಿ ಹೆಣೆದುಕೊಳ್ಳುವುದನ್ನು ನೋಡಬೇಕೆಂದು ಬೆಂಗಳೂರಿನ ಹುಡುಗಿಯರೆಲ್ಲ ಉತ್ಸುಕತೆಯಿಂದ ಅವಳನ್ನು ಹಿಂಬಾಲಿಸಿದಳು ಸೀತೆಯು ಕೋಣೆಗೆ ಹೋಗಿ ತಾನೇ ಮೊದಲ ದಿವಸ ಹೊಳೆಯಲ್ಲಿ ಚೆನ್ನಾಗಿ ಒಗೆದು ತಂದು ಮಡಿಸಿ ಒಣಗಿಸಿಟ್ಟಿದ್ದ ಸೀರೆಯನ್ನು ಉಟ್ಟುಕೊಂಡಳು ಆ ಮಡಿಸು ಮಡಿಸುವುದರಲ್ಲಿ ಎಲ್ಲಿ ಮಡಿಕೆಯು ಬರಬೇಕು ಅಲ್ಲೇ ಮಡಿಸಿದ್ದಳು ಆ ಸರಗು ಆ ಅಂಚು ಅವುಗಳೆಲ್ಲ ಬಹಳ ಇಂದ ಬಂದವು ಅದನ್ನು ನೋಡಿದ್ದರೆ ಸೀರೆಗೆ ಬೆಲೆಯೂ ಮುಖ್ಯವಾದುದಲ್ಲ ಅದನ್ನು ಉಡುವ ರೀತಿಯ ರೀತಿಯೂ ಮುಖ್ಯವಾದುದೆಂದು ಯಾರಿಗಾದರೂ ಗೊತ್ತಾಗುತ್ತಿದ್ದು ಅನಂತರ ಒಂದು ಮರದ ಭಾಷಣಿಗೆಯನ್ನು ತೆಗೆದುಕೊಂಡು ಗುಂಗಲು ಗುಂಗುರಾಗಿದ್ದ ಮುಂದಲೆಯನ್ನು ಬಾಚಿ ನಿರ್ ನೀಳವಾಗಿ ಕಾರ್ಗತ್ತಲ್ಲಿ ಎಂತಿದ್ದ ಜಡೆಯನ್ನು ಹೆಣೆದುಕೊಂಡು ಹಣೆಗೆ ಒಂದು ಬೊಟ್ಟು ಕುಂಕಮವನ್ನು ಇಟ್ಟುಕೊಂಡಳು ಅವಳು ಮಾಡುತ್ತಿದ್ದ ಎಲ್ಲ ಕೆಲಸಗಳಲ್ಲಿಯೂ ಅಚ್ಚುಕಟ್ಟು ತೋರುತ್ತಿದ್ದಿತು ಬೆಂಗಳೂರಿನ ಹುಡುಗಿಯರಲ್ಲಿ ಕೆಲವರು ಸರಿ ಆದರೆ ಅವಳ ಸರಿ ಆದರೆ ಅವಳ ಕೈ ಮುಸಿರೇತಕ್ಕೆ ಎಷ್ಟು ಒಟ್ಟಾಗಿದೆ ಎಂದರು ಇನ್ನಿಬ್ಬರು ಹುಡುಗಿಯರು ಅವಳಿಗೆ ಈ ಕಾಲದ ನಾಜೋಕೆ ತಿಳಿಯೋದು ಹುಟ್ಟಿದಂದಿನಿಂದ ಮೈಗೆ ಸಾಬೂನೇ ಹಾಕಿದ ಹಾಕಿದ ಹಾಕಿದ್ದ ಅವಳಲ್ಲವಂತೆ ಓದುವುದು ಬರೆಯುವುದು ಕೂಡ ಚೆನ್ನಾಗಿ ಬರುವುದಿಲ್ಲವಂತೆ ಎಂದರು ವಾಸ್ತವವಾಗಿ ಸೀತೆಗೆ ಓದುವುದು ಬರೆಯುವುದು ಚೆನ್ನಾಗಿ ಬರುತ್ತಿರಲಿಲ್ಲ ಅವಳು ಯಾವ ಸ್ಕೂಲಿಗೂ ಹೋದವಳಲ್ಲ ದುಡ್ಡನ್ನು ಲೆಕ್ಕ ಮಾಡಬೇಕಾದರೆ ರೂಪಾಯಿಯನ್ನು ಆಣೆಯನ್ನು ಕಾಸನ್ನು ಬೇರೆ ಬೇರೆ ಎತ್ತಿ ಇಟ್ಟುಕೊಂಡು ಲೆಕ್ಕ ಮಾಡಿದ ಹೊರತು ಅವಳಿಗೆ ತಿಳಿಯುತ್ತಿರಲಿಲ್ಲ ಆದರೆ ಪ್ರಾಮಾಣಿಕತೆ ಇತರರಿಗೆ ಸಹಾಯ ಮಾಡುವಿಕೆ ಚಟುವಟಿಕೆ ನಮ್ರತೆ ಸರಳತೆ ಇವುಗಳಲ್ಲಿ ಅವಳಿಗಿಂತ ಹೆಚ್ಚು ಓದು ಬರಹ ಬಲ್ಲವರು ಅವಳಿಂದ ಕಳೆಯಬೇಕಾದ ವಿಷಯಗಳು ಅನೇಕವಾಗಿದ್ದವು ಉಂಜಲು ನಡೆಯುವಾಗ ಹೊಸ ಮತ್ತೊಂದು ಜೊತೆ ಉಂಜಲಿನ ಮೇಲೆ ಕುಳಿತುಕೊಳ್ಳುವುದು ವಾಡಿಕೆ ಪುರೋಹಿತರು ಶಿನಪ್ಪನನ್ನು ನೀನು ನಿನ್ನ ಹೆಂಡತಿಯನ್ನು ಎರಡನೇ ಕುಳಿತುಕೊಳ್ಳಂಜಲಿನ ಮೇಲೆ ಎಂದರು ಶೀನಪ್ಪನು ಹೆಂಗಸರ ಕಡೆ ತಿರುಗಿ ಹೆಂಡತಿಯ ಮುಖವನ್ನು ನೋಡಿದಳು ನೋಡಿದನು ಅವಳು ಇನ್ನು ನಾಲ್ಕು ದಿವಸ ಹೋಗ್ಲಿ ಬಾಲ್ಯ ಎಂದು ಬಿಟ್ಟಳು ಸುಮ್ಮನಾದನು ಪುರೋಹಿತರಿಗೂ ನರಹನಿಗೆ ಹೇಳಿದರು ಅವನು ಒಂದು ಮಗು ಒಂದು ಮಗು ಆದ ಇದೆಲ್ಲ ಲಿಮಿಟೇಷನ್ ಎಂದನು ಪುರೋಹಿತರು ನನಗೆ ಹೇಳಿದರು ನನ್ನ ಮನಸ್ಸಿಗೆ ಕುಳಿತುಕೊಂಡರೂ ಕುಳಿತುಕೊಳ್ಳಬಹುದು ಎನ್ನಿಸಿತು ನನ್ನ ಆಸೆಯ ನೋಟವನ್ನು ಹೆಂಡತಿಯ ಕಡೆಗೆ ತಿರುಗಿಸಿದೆ ಆತರೆ ಅಲ್ಲಿ ಏನೂ ಪ್ರೋತ್ಸಾಹ ದೊರಕಲಿಲ್ಲ ಅವಳು ನನ್ನಂತೆ ಕಾವ್ಯ ಪ್ರಪಂಚದಲ್ಲಿರಲಿಲ್ಲ ನಿರುತ್ಸಾಹದಿಂದ ನನಗೂ ಲಿಮಿಟೇಷನ್ ಎಂದಳು ಅಷ್ಟರಲ್ಲಿ ಹೆಂಗಸರು ಗುಜುಗುಜು ಉಂಟಾಯಿತು ಎಲ್ಲರೂ ನಡಮನೆಯ ಕಡೆಗೆ ಉತ್ಸುಕತೆಯಿಂದ ನೋಡುತ್ತಿದ್ದರು ಒಂದೆರಡು ಸಲ ನಾಣಿಯ ಹೆಸರನ್ನು ಕೇಳಿದಂತೆ ಆಯಿತು ನಾಣಿ ಎನ್ನು ಹುಡುಗರು ಜವಾಬ್ದಾರಿ ಇಲ್ಲದ ಜಮಾದಾರ ಎನ್ನುತ್ತಾರೆ ಅವನು ಮಾಡಲಾರದ ಚೇಷ್ಟೆ ಯಾವುದೂ ಇಲ್ಲ ಅವನು ಯಾವುದೋ ಚೇಷ್ಟೆಯನ್ನು ಮಾಡುತ್ತಿದ್ದಾನೆಂದು ನಾನು ತಿಳಿದೆ ಅದು ನಡುಮನೆಯ ಕಡೆಯಿಂದ ಒಂದು ಹುಡುಗಿಯು ಒಳ್ಳೆ ಹುಡುಗನು ಒಳ್ಳೆಯ ರತ್ನಾಭರಣಗಳಿಂದ ಅಲಂಕೃತರಾಗಿ ಸಭಾ ಮಧ್ಯಕ್ಕೆ ಬಂದು ಸಭಿಕರಿಗೆ ವಂದಿಸಿ ಮುಂಜಾನೆ ಮೇಲೆ ಕುಳಿತುಕೊಂಡರು ಹುಡುಗನೇನೋ ರಾಜು ಎಂಬುದಾಗಿ ನೋಡಿದ ಕೂಡಲೇ ಗೊತ್ತಾಯಿತು ಹುಡುಗಿ ಯಾರೆಂಬುದು ತಿಳಿಯಲಿಲ್ಲ ಹುಡುಗಿಯಲ್ಲ ಹೆಣ್ಣು ವೇಷ ಹಾಕಿದ ಹುಡುಗ ಎನ್ನುವುದು ತಿಳಿದರೂ ಕೂಡ ಹುಡುಗ ಯಾರು ಎನ್ನುವುದು ಗೊತ್ತಾಗಲಿಲ್ಲ ನಾನಿ ಸರ್ವಜ್ಞನಾದರಿಂದ ಹುಡುಗನ ಮುಖಕ್ಕೆ ಪೌಡರ್ ಗ್ಯೂಡರ್ ಹಾಕಿ ಸೊಗಸು ಮಾಡಿದ್ದನು ನಿಜವಾದ ಹುಡುಗಿಯರಿಗಿಂತ ವೇಷದ ಹುಡುಗಿಯೇ ಬಹಳ ಚಿರವಾಗಿ ಕಂಡಳು ಕಿಟ್ಟನು ಕೂಡ ಬೆರಗಾಗಿ ಹೊಸ ಹುಡುಗಿಯ ಕಡೆ ನೋಡುತ್ತಿದ್ದನು ಕೊನೆಗೆ ಹುಡುಗಿಯ ವೇಷದ ಹುಡುಗನು ಭಟ್ಟರ ಎಂಬ ಭಾವ ಗೊತ್ತಾಗಿ ನೆರೆದಿದ್ದವರೆಲ್ಲ ಬಹಳ ಹುಡುಗರ ಈ ಆನಂದವನ್ನು ನೋಡಿ ಜೋಡಿದಾರರಿಗೂ ಬಹಳ ಬಂತು ಮದುವೆಯಲ್ಲಿ ಮತ್ತೊಂದು ಅತ್ಯಾಚಾರ ನಡೆಯಿತು ಜೋಡಿದಾರರ ಹೆಂಡತಿಯ ಲಲಿತಮ್ಮನ ಕತ್ತಲ ಕತ್ತಲ್ಲಿ ತಮ್ಮ ಬಂಗಾರದ ಸರವನ್ನು ಹಾಕಿದರು ಮದುವೆಯಾದ ಮಾರನೆಯ ದಿವಸ ಬೆಳಗ್ಗೆ ಏಳು ಗಂಟೆಗೆ ಆ ಹುಡುಗಿ ಹೇಳಲಿಲ್ಲ ಏನಿಲ್ಲ ಆಗ ಯಾರೋ ಒಳಗೆ ಹೋಗಿ ಮತ್ತಾರು ಇಲ್ಲದ ಸಮಯವನ್ನು ನೋಡಿ ನಿರ್ಧರಿಸುತ್ತಿದ್ದೆ ಹುಡುಗಿಯ ಕತ್ತಿನ ಸರವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದರು ಲಲಿತ ಇದ್ದ ಮೇಲೆ ಈ ವಿಷಯ ಹೊರಗಿನ ಕಳ್ಳರಾರೂ ಬಂದಿರಲಿಲ್ಲ ನಮ್ಮ ಊರಿನವಳೆ ಒಬ್ಬ ಹುಡುಗಿ ಆ ಒಡವೆಯನ್ನು ಒಡವೆಯ ಆಸೆಯಿಂದ ಕದ್ದಿದ್ದಳು ಅವಳ ತಂದೆಗೆ ಈ ವಿಚಾರ ವಸ್ತುಗಳಿಂದ ಕದ್ದ ನಂತರ ತಾಯಿಗೆ ಹೋಗ್ತಾಯಿತು ಅವಳ ತಂದೆಯು ನಮ್ಮ ಊರಿನಲ್ಲಿ ಎಲ್ಲರಿಗೂ ಬೇಕಾಗುತ್ತದೆ ಬಹಳ ಮಾನವಂತ ಹುಡುಗಿಯು ಸಲವನ್ನು ಕದ್ದ ಸಂಗತಿ ಅವಳ ತಂದೆನಿಗೂ ತಿಳಿಯದು ತಿಳಿಯದು ಹುಡುಗಿಯನ್ನು ಪೊಲಿಸಿಕೊಡಿ ಎಂದು ಜೋಡಿದಾರರನ್ನು ಬಲಾತ್ಕರಿಸಿದರು ಜೋಡಿದಾರರಿಗೆ ಮದುವೆಯ ಮಧ್ಯದಲ್ಲಿ ಹುಡುಗಿಯನ್ನು ಸೆರೆಮನೆಗೆ ಕಳುಹಿಸುವ ಕಳಂಕವನ್ನು ಕಟ್ಟಿಕೊಂಡು ಬೇಕಾಗಿರುವುದಿಲ್ಲ ಆದರೆ ಯಾವುದಾದರೂ ಒಂದು ವಿಧದಲ್ಲಿ ಹೆದರಿಸಿದ ಹೊರತು ಒಡವೆಯು ಮುಂದಕ್ಕೆ ಬರಬಹುದು ಎಂದು ಸೂಚನೆ ತೋರಲಿಲ್ಲ ಜೋಡಿದಾರರು ಶೀನಪ್ಪನನ್ನು ಏನಯ ಮಾಡೋಣ ಎಂದು ಕೇಳಿದರು ಶೀನಪ್ಪನ ಸ್ವಲ್ಪ ಯೋಚಿಸಿ ದೇವಳ್ಳಿಯಿಂದ ಮಂತ್ರವಾದಿಯನ್ನು ಕರೆಸುತ್ತೇನೆಂದು ಸುದ್ದಿ ಹೊರಡಿಸಿ ಆಮೇಲೆ ಹೊರಡಿಸಿ ಆಮೇಲೆ ನೋಡೋಣ ಎಂದನು ಅನಂತರ ಶೀರಪ್ಪನು ಬೀದಿಯಲ್ಲೆಲ್ಲ ದೇವನಹಳ್ಳಿಯಿಂದ ಮಂತ್ರವಾದಿ ಬರ್ತಾನಂತೆ ಅವನ ನಾನು ಬಲ್ಲೆ ಮಹಾ ಘಟಿಗ ಯಾರಾದರೂ ಏನಾದರೂ ಕದ್ದಿದ್ರೆ ಅವನು ಬಂದು ಮಂತ್ರ ಹಾಕಿದ ಹಾಕಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವರ ಹೊಟ್ಟೆ ಗುಣಾನದ ಗುಡಾನದಂತೆ ಓದುತ್ತೆ ಬೇರೂರಿನಲ್ಲಿ ಹೀಗೆ ಆಯಿತು ಆಸದಲ್ಲೂ ಹೀಗೆ ಆಯಿತು ಎಂದು ಮುಂತಾಗಿ ಹೇಳುತ್ತ ಬಂದರು ಆ ದಿವಸ ಊರಿನಲ್ಲಿ ಯಾರ ಬಾಯಿ ನೋಡಿದರೂ ಮಂತ್ರವಾದಿಯ ಮಾತೇ ಮಾತಾಗಿತ್ತು ರಾತ್ರಿ ಹನ್ನೊಂದು ಗಂಟೆಗೆ ಮಂತ್ರವಾದಿಯು ಬಂದಿರುವನೆಂದು ಜೋಡಿದಾರರ ಹಿಂದೆಲ್ಲ ಮನೆಯಲ್ಲಿ ಮಂತ್ರವನ್ನು ಹಾಕಲು ಏರ್ಪಾಡು ಮಾಡುತ್ತಿರುವನೆಂದು ಯಾರು ಒಡವೆಯನ್ನು ಕದ್ದಿದ್ದಾರೆ ಅವರು ಅದನ್ನು ಮರುದಿವಸ ಹನ್ನೊಂದು ಗಂಟೆ ಒಳಗೆ ತಲುಪಿಸದಿದ್ದರೆ ಅವರ ಹೊಟ್ಟೆಯುಡ ಗುಡಾನದಂತೆ ಊದುವುದು ನಿಶ್ಚಯವೆಂದು ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ಈ ಮಂತ್ರದ ಪ್ರಭಾವವನ್ನು ತಪ್ಪಿಸಲು ಶಕ್ತಿ ಇಲ್ಲವೆಂದು ಊರಿನಲ್ಲೆಲ್ಲ ಸುದ್ದಿ ಎದ್ದಿತು ನಾವೆಲ್ಲ ಜೋಡಿದಾರರ ಹಿಂದೆ ಹಿಂದೆಲ್ಲ ಮನೆಯಲ್ಲಿ ಮಂತ್ರವಾದಿಯನ್ನು ನೋಡದೆ ಹೋದೆವು ಮಂತ್ರವಾದಿಯ ಆಡಂಬರವನ್ನು ನೋಡಿ ಯದಗಾರನಾದ ನನಗೂ ನಡುಕ ಬಂದಿತು ಮಂತ್ರವಾದಿಯು ಅರಸಿನ ಬಟ್ಟದ ಬಣ್ಣದ ಬಟ್ಟೆಯನ್ನು ಹುಟ್ಟಿದ್ದನು ಮುಖಕ್ಕೆಲ್ಲ ಪೂರ್ಣವಾಗಿ ದಟ್ಟವಾಗಿ ಕೆಂಪು ಬಣ್ಣ ಬೆಳೆದುಕೊಂಡು ತಲೆಗೂದನ್ನು ಬತ್ತಿ ಬತ್ತಿಯಾಗಿ ಮಾಡಿ ಅದರಿಂದ ಮುಖವನ್ನು ಅರ್ಧ ಮುಚ್ಚಿಕೊಂಡಿದ್ದನು ತಲೆಗೆ ನಮ್ಮೂರು ಯಕ್ಷಗಾನದ ಆಟಗಾರರು ಹಾಕಿಸಿಕೊಳ್ಳುವಂತಹ ಒಂದು ವಿಧವಾದ ಕಿರೀಟವನ್ನು ಧರಿಸಿ ಅದರ ಮೇಲೆಲ್ಲ ನವಿಲುಗರಿಗಳನ್ನು ಸಿಕ್ಕಿಸಿಕೊಂಡಿದ್ದನು ಮಧ್ಯದಲ್ಲಿ ಮೂರು ನಾಲ್ಕು ಸೇರು ಸೇರಿದಷ್ಟು ಕೆಂಪು ಹನ್ನವನ್ನು ಹಾಕಿ ಅದರ ಸುತ್ತ ಹತ್ತು ಇಪ್ಪತ್ತು ಚಂಬುಗಳನ್ನಿಟ್ಟು ಅವುಗಳ ಮೇಲೆ ಒಂದೊಂದು ದೀಪವನ್ನು ಇಟ್ಟಿದ್ದನು ಸುತ್ತ ಎಲ್ಲ ಕಡೆಯೂ ಕೆಂಪಾದ ಅನ್ನದ ಗುಡ್ಡೆಗಳು ನೋಡುವವರೆಗೆ ಭಯವನ್ನುಂಟು ಮಾಡುತ್ತಿದ್ದವು ಮಧ್ಯ ಸುರಿಯುತ್ತಿದ್ದ ಅನ್ನದ ಮುಂದೂಗಡೆ ಹಸಿಮಣ್ಣಿನಿಂದ ಮಾಡಿದ ಒಂದು ಸ್ತ್ರೀ ವಿಗ್ರಹವನ್ನಿಟ್ಟು ಅದರ ಮುಂದೆ ಒಂದು ಹರಿತವಾದ ಮತ್ತು ಉದ್ದವಾದ ಶಾಖುವನ್ನು ಇಟ್ಟಿದ್ದನು ಮಂತ್ರವಾದಿಯು ಈ ಸಾಮಾನುಗಳನ್ನು ಸುತ್ತ ಸಾಮಾನುಗಳ ಸುತ್ತ ಕುಡಿಯುವಂತೆ ತಿರುಗುತ್ತಾ ಮತ್ತೆ ಮತ್ತೆ ಫಟ್ ಫಟ್ ಎಂತಾಗಿ ಬರದ ವಿಚಾರ ವಿಚಾರ ಸಿಕ್ಕ ನಾವೆಲ್ಲ ಹೋದದ್ದನ್ನು ಕಂಡು ಆ ಮಣ್ಣಿನ ಬೊಂಬೆಯ ಎದಿಯೊಳಗೆ ಆ ಚಾಕುವನ್ನು ಮಂತ್ರದ ಉಚ್ಚಾರಣೆಯೊಂದಿಗೆ ಚುಚ್ಚಿಬಿಟ್ಟನು ನಾನು ಸ್ವತಃ ನಾಸ್ತಿಕ ನನಗೆ ಈ ಮಂತ್ರತಂತ್ರಗಳಲ್ಲಿ ನಂಬಿಕೆ ಇಲ್ಲ ಆದರೆ ಮಂತ್ರವಾದಿಯು ಬೊಂಬೆ ಹೊಟ್ಟಿಗೆ ಚಾಕುವನ್ನು ತೆಗೆದನ್ನು ಕಂಡು ನನಗೂ ಬಹಳ ಗಾಬರಿಯಾಯಿತು ಬಂದವರು ಬಂದಿದ್ದವರೆಲ್ಲ ಒಬ್ಬ ಒಬ್ಬೊಬ್ಬರಾಗಿ ಹೊರಟು ಹೋದರು ನಾನು ಜೋಡಿದಾರರೊಂದಿಗೆ ಮಾತನಾಡುತ್ತಾ ನಿಂತಿದ್ದೆ ಯಾರೋ ಹೆಗಲ ಮೇಲೆ ಕೈ ಇಟ್ಟಂತೆ ಆಯಿತು ಇಂದೂರಿಗೆ ನೋಡಿದರೆ ಕೆಂಪು ಮೂತಿಯ ಅರಸಿನ ಅರಸಿನದ ಅವ ಮಂತ್ರವಾದಿ ಮಂತ್ರವಾದಿಯು ಅಷ್ಟರಲ್ಲಿ ನನ್ನನ್ನು ನೋಡಿ ಚೆನ್ನಾಗಿ ನಕ್ಕನು ಆ ನಗುವಿನಲ್ಲಿ ಆ ನಗುವಿನಲ್ಲಿ ಶೀನಪ್ಪನನ್ನು ಎಲ್ಲಿ ಕಂಡು ಹಿಡಿಯಬಹುದು ನಾನು ಆಶ್ಚರ್ಯದಿಂದ ಏನೋ ಹುಟ್ಟು ಮಂತ್ರುವಾದಗಳನ್ನೆಲ್ಲ ಮೀರಿಸಿಬಿಟ್ಟೆ ಎಂದೆ ಕ್ಷೀಣಪ್ಪನು ಅಷ್ಟಲ್ಲದೇ ಏನೋ ಎಂದರು ಮರದಿವಸ ಬೆಳಗಾಗುವುದರೊಳಗೆ ಜೋಡಿದಾರರ ಕಿಟಕಿಯಲ್ಲಿ ಸರವನ್ನು ಯಾರೋ ಒಳಕ್ಕೆ ಹಾಕಿದ್ದರು ಎಲ್ಲ ಮಂತ್ರದ ಬಲ